ಬಿಡಿಎ ಲೇಔಟು ಮತ್ತು ಚಿಕ್ಕ ತಾಯಮ್ಮನ ಜಮೀನು ಬರದವರು ಡಾಕ್ಟರ್ ಜೇ ಬಾಲಕೃಷ್ಣ ಒಗೆದ ಬಟ್ಟೆಗಳನ್ನು ಹಿಂಡಿ ಗಾಳಿಗೆ ಒದರಿ ಹಗ್ಗದ ಮೇಲೆ ಒಣ ಹಾಕಲು ತಮ್ಮಯ್ಯ ಅಲ್ಲೇ ಮನೆಯ ಮುಂದಿದ್ದ ಕಲ್ಲಿನ ಜಗಲಿಯ ಮೇಲೆ ಉಸ್ತೆಂದು ಕುಳಿತ ಮೈಯೆಲ್ಲಾ ಬೆವತ್ತಿದ್ದು ಗಾಳಿ ಬೀಸಿದಾಗ ತಂಪಾಗುತ್ತಿತ್ತು ಎಲ್ಲೆಲ್ಲೂ ಬೆಳದಿಂಗಳು ಹಾಲಿನಂತೆ ಚೆಲ್ಲಿತ್ತು ದೂರದ ಹೊಲೆಗದ್ದೆಗಳು ಕಾಣುತ್ತಿದ್ದವು ಇನ್ನೆಷ್ಟು ದಿನ ಈ ಹೊಲೆಗದ್ದೆಗಳು ಎಲ್ಲವೂ ಸೈಟುಗಳಾಗಿ ಬಿಡುತ್ತವೆ ಯಾರ್ಯಾರೋ ಪರದೇಶದವರು ಇಲ್ಲಿ ಬಂದು ಮನೆಗಳನ್ನ ಕಟ್ಟಿಕೊಂಡು ಬಿಡುತ್ತಾರೆ ನಾವು ಉತ್ತು ಬಿತ್ತ ಜಮೀನು ಚೂರ್ ಚೂರಾಗಿ ಯಾರ್ಯಾರ್ದೋ ಆಗಿಬಿಡುತ್ತದೆ ಎಂದು ಯೋಚಿಸಿದ ಒಳಗಿನಿಂದ ಚಿಕ್ಕ ತಾಯಮ್ಮ ಕರೆದಂತಾಯಿತು ಲೈಟ್ ಹಾಕಲಿಲ್ಲ ಹಾಗೆಯೇ ಒಳಗೆ ಹೋಗಿ ಏನೋ ಊಟ ತಿನ್ನಿಸ್ಲೆ ಎಂದ ಬೇಡ ಅಂದ್ಲು ಇತ್ತೀಚೆಗೆ ತಮ್ಮಯ್ಯನು ಆಕೆಗೆ ಊಟಕ್ಕೆ ಬಲವಂತ ಮಾಡುವುದನ್ನು ಬಿಟ್ಟು ಬಿಟ್ಟಿದ್ದ ನೀರು ಕೊಡ್ಲೇ ಎಂದ ಸುಮ್ಮನೆ ಇದ್ಲು ಅಲ್ಲೇ ಚೊಂಬಿನಲ್ಲಿದ್ದ ನೀರನ್ನು ಗ್ಲಾಸಿಗೆ ಬಗ್ಗಿಸಿ ಕೆಳಗೆ ಕೂತು ಚಿಕ್ಕ ತಾಯಮ್ಮನ ಬೆನ್ನಿಗೆ ಕೈ ಹಾಕಿ ಸ್ವಲ್ಪವೇ ಮೇಲಕ್ಕೆತ್ತಿ ಗ್ಲಾಸು ಬಾಯಿಬಿಟ್ಟ ಎರಡು ಗುಟುಕು ಕುಡಿದು ಸಾಕು ಎನ್ನುವಂತೆ ಕೈ ಮಾಡಿದಳು ಸ್ವಲ್ಪ ಹೊತ್ತು ಹಾಗೆಯೇ ಇದ್ದು ನಂತರ ಆಕೆಯನ್ನು ಹಾಗೆಯೇ ಹಿಂದಕ್ಕೆ ಮಲಗಿಸಿದ ಆ ಗಡಿಯಾರ ಆಚೆಗಿಟ್ಬಿಡು ಅದರ ಟಿಕ್ ಟಿಕ್ ಶಬ್ದದಲ್ಲಿ ನಿದ್ದೆನೆ ಬರಲ್ಲ ಅಂದಳು ಗಡಿಯಾರದ ಟಿಕ್ ಟಿಕ್ ಶಬ್ದ ನಿದ್ದೆ ಮಾಡಲು ಬಿಡದಷ್ಟಿರುತ್ತದೆಯೇ ಎಂದು ತಮ್ಮಯ್ಯನಿಗೆ ಅಚ್ಚರಿಯಾಯಿತು ಸಲ್ಪ ಹೊತ್ತು ಹಾಗೆಯೇ ಇದ್ದ ರಾತ್ರಿಯ ನಿಶಬ್ದದಲ್ಲಿ ಗಡಿಯಾರದ ಶಬ್ದ ಕೇಳಿಸ ತೊಡಗಿತು. ಕೇಳುತ್ತಾ ಕೇಳುತ್ತಾ ಅದರ ಶಬ್ದ ಹೆಚ್ಚಾಗುತ್ತಿರುವಂತೆ ತೋರತೊಡಗಿತು ಚಿಕ್ಕ ತಾಯಿಗೆ ಗಡಿಯಾರದ ಶಬ್ದದಿಂದ ಹೆದರಿಕೆಯಾಗತೊಡಗಿದೆಯೇ ಸಮಯ ಕಳೆದಂತೆಲ್ಲ ಸಾವು ಹತ್ತಿರ ಹತ್ತಿರ ಬರುತ್ತಿದೆ ಎಂಬ ಭಯ ಆಕೆಗೆ ಹೆಚ್ಚಾಗುತ್ತಿರಬೇಕು ಎಂದುಕೊಂಡ ಆತನಿಗೆ ಹೆದರಿಕೆಯಾಗುವಂತೆ ಗಡಿಯಾರದ ಶಬ್ದ ಕರ್ಕಶವಾಗುತ್ತಿದೆ ಎನಿಸಿತು ಗಡಿಯಾರವನ್ನು ತೆಗೆದುಕೊಂಡು ಹೊರಬಂದು ಮತ್ತೆ ಜಗಲಿಯ ಮೇಲೆ ಕೂತ ಬೆಳದಿಂಗಳ ಬೆಳಕಲ್ಲಿ ಸಮಯ ನೋಡಿದ ರಾತ್ರಿ ಹನ್ನೊಂದು ವರೆ ಆಗೋದ್ರಲ್ಲಿತ್ತು ಅವರ ಮನೆಯಲ್ಲಿ ಗಡಿಯಾರವೇ ಇರಲಿಲ್ಲ ಎಂದೂ ಅವರಿಗೆ ಅದರ ಅವಶ್ಯಕತೆ ಕಂಡೇ ಇರಲಿಲ್ಲ ಚಿಕ್ಕ ತಾಯಿಗೆ ಕಾಯಿಲೆಯಾಗಿ ಸಮಯಕ್ಕೆ ಸರಿಯಾಗಿ ಔಷಧ ಕೊಡಬೇಕೆಂದು ಡಾಕ್ಟರು ಹೇಳಿದಾಗ ಮಗನಿಗೆ ಹೇಳಿ ಆ ಗಡಿಯಾರವನ್ನ ತರಿಸಿಕೊಂಡಿದ್ದರು ಆ ಗಡಿಯಾರ ಮನೆಗೆ ಬಂದಾಗಿನಿಂದ ಚಿಕ್ಕ ತಾಯಿಗೆ ಸಮಯ ಹೋಗುತ್ತಿರುವುದರ ಅರಿವಾಗಿರಬೇಕು ಇನ್ನೇನು ಸಾವು ಹತ್ತಿರ ಹತ್ತಿರ ಬರ್ತಿದೆ ಎನಿಸಿ ಒಣಗಿಸಿದ ಬಟ್ಟೆಗಳು ಗಾಳಿಗೆ ಪಟಪಟ ಎನ್ನುತ್ತಿದ್ದವು ಚಿಕ್ಕ ತಾಯಮ್ಮ ರಕ್ತ ಸಿಕ್ತ ಬಟ್ಟೆಗಳು ಒಗೆಯುವುದನ್ನು ಯಾರೂ ನೋಡದಿರಲಿ ಎಂದು ತಮ್ಮಯ್ಯ ಆಕೆಯ ಬಟ್ಟೆಗಳನ್ನು ರಾತ್ರಿ ಹೊತ್ತಿನಲ್ಲಿಯೇ ಒಗುತ್ತಿದ್ದ ದಿನ ದಿನಕ್ಕೆ ರಕ್ತದಲ್ಲಿ ತೋಯುತ್ತಿದ್ದ ಆಕೆಯ ಬಟ್ಟೆಗಳ ರಾಶಿ ಹೆಚ್ಚುತ್ತಲೇ ಇತ್ತು ಆಕೆಯ ಮೈಯಲ್ಲಿ ಅಷ್ಟೊಂದು ರಕ್ತವಿದೆಯೇ ಎಂದು ಆತನಿಗೆ ಅಚ್ಚರಿಯಾಗುತ್ತಿತ್ತು ಇನ್ನೆಷ್ಟು ದಿನಗಳು ಅವಳು ಬದುಕಬಹುದು ಎಂದು ಆಲೋಚಿಸಿದ ಅವನಿಗರಿವಿಲ್ಲದೆ ಅವನ ಕಣ್ಣಂಚಿನಲ್ಲಿ ನೀರು ಹನಿಯಿತು ದೂರದಲ್ಲೆಲ್ಲೋ ಆಟೋ ಬರುವ ಸದ್ದಾಯಿತು ಮಗ ವೆಂಕಟೇಶ ಮನೆಗೆ ಬರುತ್ತಿರಬಹುದು ಎಂದುಕೊಂಡ ಅವನು ಈಗಿರುವ ಆಟೋ ಮಾರಿ ಟ್ಯಾಕ್ಸಿ ಕೊಳ್ಳಬೇಕೆಂಬ ಕನಸನ್ನು ಕಾಣುತ್ತಿದ್ದಾನೆ ಇರುವ ಎರಡೆಕರೆ ಜಮೀನು ಬೀಡಿಯನವರು ಕಿತ್ತುಕೊಳ್ಳುತ್ತಿರುವುದರಿಂದ ಸಂತೋಷಗೊಂಡಿರುವ ಏಕೈಕ ವ್ಯಕ್ತಿ ಅವನೊಬ್ಬನೇ ಇರಬೇಕು ಚಿಕ್ಕ ತಾಯಮ್ಮಳಿಗೆ ಅದನ್ನು ಊಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ಅದೆಂ ಕಿತ್ಕೋತಾರೆ ಎಂದು ಪದೇ ಪದೇ ಕೇಳುತ್ತಿದ್ದಳು ಬಿಡಿಯನವರ ಅವರ ವಂಶ ಎಕ್ಕುಟ್ಟೋಗ್ಲಿ ಎಂದು ಶಾಪ ಹಾಕುತ್ತಿದ್ದಳು ಇದು ನಮ್ಮಪ್ಪ ನನ್ಗೆ ಕೊಟ್ಟ ಜಮೀನು ನಾನು ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದು ಇಲ್ಲೇ ಗೆಯದಿರೋದು ಇದೆ ಜಮೀನಲ್ಲಿ ಯಾರ್ಯಾರೋ ಮಾರ್ತೀಯ ಅಂದಾಗ್ಲೂ ಈ ಭೂಮಿ ನನ್ನ ಪ್ರಾಣ ಹೋದ್ರೂ ಮಾರಲ್ಲ ಅಂದಿದ್ದೆ ಈಗ ಅದೆಂಗೆ ಬಿಡಿಯನ್ ಅವರು ಈ ಜಮೀನು ತಗೊಂತೀವಿ ಸೈಟ್ ಮಾಡಿ ಎಲ್ರಿಗೂ ಹಂಚ್ತೀವಿ ಅಂತಾರೆ ನಮ್ ಭೂಮಿ ಕಿತ್ಕೊಂಡು ಸೈಟ್ ಮಾಡಿ ಕಂಡವರ್ಗ ಹಂಚೆಕೆ ಅವರ್ಯಾರು ಅವರಪ್ಪಂದ ಜಮೀನು ಎಂದು ಕೇಳಿದ್ದಳು ತಮ್ಮಯ್ಯನಿಗೂ ಈ ವಿಷಯ ಅರ್ಥ ಆಗಿರಲಿಲ್ಲ ಆದರೆ ಸರ್ಕಾರದವರು ಯಾವ ಜಮೀನು ಬೇಕಾದರೂ ಕಿತ್ಕೋಬಹುದು ಅವರಿಗೆ ಆ ಅಧಿಕಾರ ಇದೆ ಎಂದಾಗ ಸುಮ್ಮನಾಗಿದ್ದ ಆದರೆ ಅದನ್ನೇ ಚಿಕ್ಕ ತಾಯಿಗೆ ಹೇಳಿದಾಗ ಆಕೆ ಕಿರ್ಚಾಡಿ ರಂಪಾಟ ಮಾಡಿದ್ದಳು ಆ ಅಧಿಕಾರ ಅವರಿಗೆ ನಮ್ ತಾತ ಕೊಟ್ಟಿತ್ನಾ ಈ ಆಸ್ತಿ ನಮ್ ತಾತನಿಂದ ನಮ್ಮ ಅಪ್ಪನಿಗೆ ಬಂದಿತ್ತು ಅವರಿಂದ ನನಗೆ ಬಂದಿದೆ ಇದು ನಮ್ ತಾತನ ಆಸ್ತಿ ನಮ್ ತಾತ ಏನಾದ್ರೂ ಅವ್ರಿಗೆ ಬರ್ಕೊಟ್ಟಿದ್ನಾ ಕೇಳಿದ್ದಳು ಅದೆ ಬರ್ಲಿ ನಾನು ಜಮೀನು ಕೊಡೋದಲ್ಲ ಎಂದಿದ್ದು ಬಿಡಿಎ ನೋಟಿಫಿಕೇಶನ್ ಸುದ್ದಿ ಮೊದಲಿಗೆ ತಂದವನೇ ವೆಂಕಟೇಶ ಆ ದಿನ ಪೇಪರ್ ಹಿಡ್ಕೊಂಡು ಓಡಿ ಬಂದು ಈ ಹಳ್ಳಿಯ ಜಮೀನುಗಳನ್ನೆಲ್ಲ ಬಿಡಿಎನವರು ನೋಟಿಫೈ ಮಾಡ್ತಿದ್ದಾರೆ ಎಕರೆಗೆ ಆರು ಲಕ್ಷ ಕೊಡ್ತಾರಂತೆ ಈ ಡಬ್ಬ ಆಟೋ ಬಿಸಾಕಿ ಟ್ಯಾಕ್ಸಿ ತಗೋತೀನಿ ಎಂದು ಕುಣಿದಾಡಿದ್ದ ಅದಕ್ಕೆ ಮೊದಲು ಅವನು ಅವರಮ್ಮನನ್ನು ಟ್ಯಾಕ್ಸಿ ಕೊಡಿಸುವಂತೆ ಪೀಡಿಸುತ್ತಿದ್ದ ದುಡ್ಡಿಲ್ಲ ಎಂದಾಗ ಒಂದು ಅರ್ಧ ಎಕರೆ ಜಮೀನನ್ನು ಮಾರಿ ಕೊಡಿಸುವಂತೆ ದುಂಬಾಲ್ ಬಿಟ್ಟಿದ್ದ ಸಾಧ್ಯವೇ ಇಲ್ಲ ಎಂದಿದ್ದಳು ಸಿಕ್ತಾಯಮ್ಮ ಅದೇ ಸಮಯದಲ್ಲಿ ತಮ್ಮಯ್ಯನಿಗೆ ಮತ್ತೊಂದು ಆಲೋಚನೆ ಬಂದಿತ್ತು ಆದರೆ ಅದನ್ನು ಚಿಕ್ಕ ತಾಯಮ್ಮನ ಹತ್ತರ ಹೇಳಲು ಹೋಗಿರಲಿಲ್ಲ ಮೂರ್ನಾಲ್ಕು ವರ್ಷದಿಂದ ಹೊಟ್ಟೆ ನೋವು ಹಾಗೂ ರಕ್ತಸ್ರಾವದಿಂದ ನರಳುತ್ತಿದ್ದ ಚಿಕ್ಕ ತಾಯಮ್ಮನಿಗೆ ಏನೇನು ಔಷಧ ಕೊಟ್ಟರೂ ವಾಸಿಯಾಗಿರಲಿಲ್ಲ ಕೊನೆಗೆ ಒಬ್ಬರು ಡಾಕ್ಟರು ಕಿದ್ವಾಯಿ ಆಸ್ಪತ್ರೆಗೆ ಹೋಗಿ ಅಂದಾಗ ತಮ್ಮಯ್ಯನಿಗೆ ಒಂದು ರೀತಿ ಆತಂಕ ಉಂಟಾಗಿತ್ತು ಕಿದ್ವಾಯಿ ಆಸ್ಪತ್ರೆ ಕ್ಯಾನ್ಸರ್ ಆಸ್ಪತ್ರೆ ಎಂಬುದು ಆತನಿಗೆ ತಿಳಿದಿತ್ತು ಅಲ್ಲಿ ಆತನ ಸಂಶಯ ನಿಜವಾಗಿತ್ತು ಗರ್ಭಕೋಶದ ಕೊರಲಿನ ಕ್ಯಾನ್ಸರ್ ಎಂದಿದ್ದರೂ ಅಲ್ಲಿನ ಡಾಕ್ಟರ್ ಕರೆಂಟ್ ಚಿಕಿತ್ಸೆ ಹಾಗೂ ರಾಶಿಗಟ್ಟಲೆ ಔಷಧಗಳ ಸೇವನೆಯಿಂದ ಗುಣಮುಖರಾಗಲಿಲ್ಲ ಬದಲಿಗೆ ಆಕೆಯ ತಲೆಯ ಮೇಲಿನ ಕೂದಿಲಿನಂತೆ ಇದ್ದಬದ್ದ ಹಣಲೆಲ್ಲ ಖಾಲಿಯಾಯಿತು ಹರಿಯುವ ರಕ್ತದ ಕೋಡಿ ನಿಲ್ಲಲಿಲ್ಲ ಡಾಕ್ಟರು ಒಂದು ದಿನ ತಮ್ಮಯ್ಯನನ್ನು ತಮ್ಮ ಕೋಣೆಗೆ ಕರೆದು ಇದ್ದ ವಿಷಯ ತಿಳಿಸಿದರು ಬೇರೇನೂ ದಾರಿಯಿಲ್ಲ ಊರಿಗೆ ಕರ್ಕೊಂಡು ಹೋಗಿ ಇರುವವರೆಗೂ ಚೆನ್ನಾಗಿ ನೋಡ್ಕೊ ನಾವು ಮಾಡುವುದು ಇನ್ನೇನು ಉಳಿದಿಲ್ಲ ಎಂದರು ಬಿಡಿಯನವರು ಎನ್ ಅವರು ಜಮೀನು ತೆಗೆದುಕೊಂಡು ಮಗ ವೆಂಕಟೇಶ ಹೇಳಿದಂತೆ ಎಕರೆಗೆ ಆರು ಲಕ್ಷ ಕೊಟ್ಟರೆ ಅವಳಿಗೆ ಬೇರೆಲ್ಲಾದರೂ ಚಿಕಿತ್ಸೆ ಕೊಡಿಸಿ ಹಿಂಡಿತಿಯನ್ನು ಉಳಿಸಿಕೊಳ್ಬಹುದೇನೋ ಎಂಬ ಆಸೆ ಮೊಳಕೆಯೊಡೆಯಿತು ಆಸ್ತಿ ಹೋದ್ರೆ ಹೋಗ್ಲಿ ಚಿಕ್ಕ ತಾಯಮ್ಮ ಉಳಿದ್ರೆ ಸಾಕು ಚಿಕ್ಕ ತಾಯಮ್ಮ ತನ್ನ ತಂದೆ ತಾಯಿಯವರಿಗೆ ಒಬ್ಳೇ ಮಗಳು ಹಾಗಾಗಿ ಅವರ ತಂದೆ ತಾಯಿಯವರು ಆಕೆಯನ್ನು ಬೇರೆ ಊರಿಗೆ ಮದ್ವೆ ಮಾಡಿಕೊಡದೆ ನೆಂಟರಿಷ್ಟರಲ್ಲಿ ದಿಕ್ಕಿಲ್ಲದಿದ್ದ ತಮ್ಮಯ್ಯನಿಗೆ ಮದುವೆ ಮಾಡಿಕೊಟ್ಟು ಅಳಿಯನನ್ನಾಗಿ ಮಾಡಿಕೊಂಡಿದ್ದರು ತಮ್ಮಯ್ಯನು ಒಳ್ಳೆ ವ್ಯವಸಾಯ ಮಾಡುವನಾಗಿದ್ದು ಇದ್ದ ಜಮೀನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದ ಆಗ ಅಮೃತಹಳ್ಳಿಯಿಂದ ಬೆಂಗಳೂರು ತುಂಬಾ ದೂರವಿರುವಂತೆ ತೋರುತ್ತಿತ್ತು ತರಕಾರಿ ಅದು ಇದು ಮಾರಲು ಕೆಆರ್ ಮಾರ್ಕೆಟ್ಗೆ ಎತ್ತಿನ ಗಾಡಿ ಹೊಡ್ಕೊಂಡು ಹೋಗುತ್ತಿದ್ದು ತಮ್ಮಯ್ಯನಿಗೆ ಇನ್ನೂ ಚೆನ್ನಾಗಿ ನೆನಪಿದೆ ನೋಡ ನೋಡುತ್ತಿದ್ದಂತೆಯೇ ಬೆಂಗಳೂರು ಬೆಳೆದು ಬಿಟ್ಟಿತು ಮಗ ವೆಂಕಟೇಶನಿಗೆ ನಗರದ ಗೀಳು ಬಿದ್ದು ಇತ್ತ ಬೇಸಾಯ ಮಾಡುವ ರೈತನೂ ಆಗಲಿಲ್ಲ ಅತ್ತ ಶಾಲೆಗೆ ಹೋಗಿ ವಿದ್ಯಾವಂತನೂ ಆಗಲಿಲ್ಲ ಅವರಿವರು ಪೋಖರಿ ಹುಡುಗರ ಜೊತೆ ಸೇರಿ ಸಿನಿಮಾ ಅಂತ ಅಳೆದಾಡುವುದು ಹೊತ್ತಲ್ಲದ ಹೊತ್ತಿನಲ್ಲಿ ಮನೆಗೆ ಬರುವುದು ಬೀಡಿ ಸಿಗರೇಟ್ ಸೇದುವುದು ಮಾಡುತ್ತಾ ತಮ್ಮಯ್ಯ ಚಿಕ್ಕ ತಾಯಮ್ಮನವರ ಕಣ್ಣೆದರಲ್ಲಿಯೇ ಬೆಳೆದು ಹೊಲದಾಗಾದ್ರೂ ಗೇಯಿ ಅಥವಾ ಏನಾದ್ರೂ ಬದುಕು ಮಾಡಿ ಊಟಕ್ಕೊಂದು ದಾರಿ ಮಾಡ್ಕೊ ಎಂದು ಅಪ್ಪ ಅಮ್ಮ ಇಬ್ಬರು ಭಯ ತೊಡಗಿದಾಗ ಯಾರ್ದೋ ಆಟ ಬಾಡಿಗೆಗೆ ಓಡಿಸತೊಡಗಿದ ಏನೋ ಈ ಎರಡು ಎಕರೆ ಜಮೀನಿದೆ ಇರೋ ಮಗನಿಗೆ ಮುಂದೆ ಇದೇ ದಿಕ್ಕು ಎಂದು ಸಾಂತ್ವನ ಮಾಡಿಕೊಳ್ಳುತ್ತಿದ್ದಳು ಚಿಕ್ಕ ತಾಯಮ್ಮ ಆ ಜಮೀನನ್ನ ಮೂಲೆಯ ತೋಡುಬಾವಿಯ ಪಕ್ಕದಲ್ಲೇ ಆಕೆಯ ಅಮ್ಮ ಅಪ್ಪನ ಸಮಾಧಿಗಳಿದ್ದವು ಒಂದು ದಿನ ಮಗ ವೆಂಕಟೇಶನನ್ನು ಕರೆದು ಹೇಳಿದ್ದಳು ನೋಡು ನಾವು ಸತ್ ಮೇಲೆ ನನ್ನ ನಿಮ್ಮಅಪ್ಪನ್ನು ಇಲ್ಲೇ ಉಳ್ಬೇಕು ಜಾಗ ಗೊತ್ತಿಟ್ಕೋ ಎಂದು ಹೇಳಿದಳು ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ಆಗಿ ಸಾವಿನ ಬಾಗಿಲಲ್ಲಿದ್ದ ಚಿಕ್ಕ ತಾಯಮ್ಮುನಿಗೆ ಈಗ ಸಮಸ್ಯೆಯಾಗಿದ್ದುದು ಬಿಡಿಯನವರು ಜಮೀನನ್ನು ಸೈಟುಗಳಾಗಿ ಮಾಡಿದರೆ ಈ ಸಮಾಧಿಗಳ ಗತಿ ಏನಾಗುತ್ತದೆಯೇ ಎಂಬುದು ಮತ್ತೊಂದು ಆತಂಕವಾಗುತ್ತಿದ್ದು ಬಿಡಿಯನವರು ಈ ಜಮೀನು ಕಿತ್ತುಕೊಂಡರೆ ಆಕೆ ಸತ್ತ ಮೇಲೆ ಆಕೆಯನ್ನು ಹೂಳುವುದು ಎಲ್ಲಿ ಎಂಬುದು ಗಂಡ ತಮ್ಮಯ್ಯನ ಬಳಿ ಈ ವಿಷಯ ಹೇಳಿಕೊಂಡು ಗೋಳಾಡಿದ್ದರು ತಮ್ಮಯ್ಯನಿಗೂ ಏನೂ ಹೇಳಲು ತೋಚಿರಲಿಲ್ಲ ಅವರಿವರನ್ನು ವಿಚಾರಿಸಿದ್ದ ಬಿಡಿಯನವರು ಜಮೀನುಗಳನ್ನು ಅವರ ಪ್ಲಾನ್ ಪ್ರಕಾರ ಲೆವೆಲ್ ಮಾಡಿ ಲೇಔಟ್ ಮಾಡುತ್ತಾರೆ ಜಮೀನುಗಳಲ್ಲಿ ಸಮಾಧಿಗಳನ್ನು ಅವರು ಕೇರ್ ಮಾಡುವುದಿಲ್ಲ ಊರಿನ ಸ್ಮಶಾನಗಳಿದ್ದಲ್ಲಿ ಅವುಗಳನ್ನು ಏನೂ ಮಾಡುವುದಿಲ್ಲ ಎನ್ನುವುದನ್ನು ತಿಳಿದು ಆಕೆಗೆ ಅತ್ಯಂತ ದುಗುಡದಿಂದ ವಿಷಯ ತಿಳಿಸಿದ್ದ ಆ ವಿಷಯ ತಿಳಿದು ಆಕೆ ಎರಡು ದಿನ ಊಟ ಮಾಡಿರಲಿಲ್ಲ ತಮ್ಮಯ್ಯನಿಗೆ ಈ ವಿಷಯದಲ್ಲಿ ಯಾವ ರೀತಿ ಸಂತೈಸಬೇಕೆಂದು ತಿಳಿದಿರಲಿಲ್ಲ ಆಟೋ ಸದ್ದು ಹತ್ತಿರವಾಯಿತು ತಮ್ಮಯ್ಯನಿಗೆ ಹಸಿವಾಗುತ್ತಿದ್ದರೂ ತಿನ್ನುವ ಮನಸ್ಸಾಗಲಿಲ್ಲ ಚಿಕ್ಕತಾಯಮ್ಮ ಆಸ್ಪತ್ರೆಯಿಂದ ಹಿಂದಿರುಗಿದ ಮೇಲೆ ತಮ್ಮಯ್ಯ ಮನೆ ಬಿಟ್ಟು ಎಲ್ಲೋ ಹೋಗುತ್ತಿರಲಿಲ್ಲ ಆತನೇ ಒಂದಿಷ್ಟು ಅನ್ನ ಗಂಜಿ ಮಾಡಿ ಆಕೆಗೆ ತಿನ್ನಿಸುತ್ತಿದ್ದ ಆಕೆಯನ್ನು ಬಚ್ಚಲ್ ಮನೆಗೆ ಕರೆದೊಯ್ಯುತ್ತಿದ್ದ ಮಗ ವೆಂಕಟೇಶ ಮನೆಗೆ ಬಂದರೆ ಬಂದ ಇಲ್ಲದಿದ್ದರೆ ಇಲ್ಲ ಅವನು ಮನೆ ಏನೂ ದುಡ್ಡು ಕೊಡುತ್ತಿರಲಿಲ್ಲ ಇವರೂ ಕೇಳುತ್ತಿರಲಿಲ್ಲ ಅಮ್ಮನಿಗೆ ಅಷ್ಟು ಕಾಯಿಲೆಯಾಗಿದ್ದರೂ ಒಂದು ದಿನವಾದರೂ ತಲೆ ಕೆಡಿಸಿಕೊಳ್ಳಲಿಲ್ಲ ತಮ್ಮಯ್ಯ ಹಾಗೂ ಚಿಕ್ಕ ತಾಯಮ್ಮ ಎಷ್ಟೋ ಸಾರಿ ಅವನ ಬಗ್ಗೆ ಮಾತನಾಡಿಕೊಂಡಿದ್ದರು ಅವನು ನಗರಕ್ಕೆ ಸೇರಿ ಇಷ್ಟೊಂದು ಕಟೋರವಾದನೆ ಸಂಪೂರ್ಣ ಹಳ್ಳಿಯ ಹುಡುಗನೇ ಆಗಿ ರೈತನಾಗಿದ್ದರೆ ಅಮ್ಮನ ಸೆರಗು ಬಿಡದ ಕೂಸಾಗಿ ಅಪ್ಪ ಪ್ರೀತಿಸುವ ಮುದ್ದಿನ ಮಗನಾಗುತ್ತಿದ್ದನೆ ಎಲ್ಲ ಯೋಚಿಸುತ್ತಿದ್ದರು ಹತ್ತಿರ ಹತ್ತಿರವಾದಂತೆ ಆಟೋದ ಬೆಳಕು ಕಂಡಿತು ವೆಂಕಟೇಶ ಆಟೋವನ್ನು ಶೆಡ್ನಲ್ಲಿ ನಿಲ್ಲಿಸಿದ ಅದೇ ಶೆಡ್ ಅಲ್ಲವೇ ಮೊದಲು ಎತ್ತುಗಳ ಕೊಟ್ಟಿಗೆಯಾಗಿದ್ದುದು ಎಂಥ ಜೋಡಿ ಎತ್ತುಗಳು ಅವುಗಳನ್ನು ಕೊಳ್ಳಲು ತಮ್ಮಯ್ಯ ಮತ್ತು ಚಿಕ್ಕ ತಾಯಮ್ಮ ಇಬ್ಬರೂ ಮಾಗಡಿ ದನದ ಪರಿಶೆಗೆ ಹೋಗಿದ್ದರು ನೀನು ಬರುವುದು ಬೇಡ ಎಂದರು ಕೇಳದೆ ಬರುತ್ತೇನೆಂದು ಚಿಕ್ಕ ತಾಯಮ್ಮ ಹುರುಪಿನಿಂದ ಚಿಕ್ಕ ಹುಡುಗಿಯಂತೆ ಬಂದಿದ್ದರು ಆ ಕಾಲದಲ್ಲಿ ಎರಡು ಸಾವಿರದ ಎತ್ತುಗಳೆಂದರೆ ಕಡಿಮೆಯೇನಲ್ಲ ತಂದ ಮರುದಿನ ಊರವರೆಲ್ಲ ನೋಡಲು ಬಂದಿದ್ದರು ಸಂಕ್ರಾಂತಿಯ ದಿನ ಅವುಗಳಿಗೆ ಸಿಂಗಾರ ಮಾಡಿ ಮೆರವಣಿಗೆ ಮಾಡಿಸುವುದು ಅವರಿಗೆ ಅತ್ಯಂತ ಹೆಮ್ಮೆಯ ವಿಷಯವಾಗಿತ್ತು ಈಗ ಊರಿನಲ್ಲಿ ಮೊದಲಿನ ಹಾಗೆ ಸಂಕ್ರಾಂತಿ ಮಾಡುವುದು ನಿಂತು ಯಾರಲ್ಲಿಯೂ ದನಗಳಿಲ್ಲ ಎಲ್ಲರೂ ಸೈಕಲ್ಗಳ ಬಿಸಿನೆಸ್ನಲ್ಲಿ ಮುಳುಗು ಹೋಗಿದ್ದಾರೆ ಎನ್ನಿಸಿತ್ತು ತಮ್ಮಯ್ಯನಿಗೆ ಆಟೋ ನಿಲ್ಲಿಸಿದ ವೆಂಕಟೇಶ ನೇರ ಅಡಿಗೆ ಮನೆಗೆ ಹೋಗಿ ಊಟ ಬಡಿಸಿಕೊಳ್ಳತೊಡಗಿದ ಚಿಕ್ಕ ತಾಯಮ್ಮ ಏನೋ ಹೇಳಿದಳು ವೆಂಕಟೇಶನೂ ಉತ್ತರಿಸಲಿಲ್ಲ ಇತ್ತ ತಮ್ಮಯ್ಯನೂ ಏನೂ ಹೇಳಲಿಲ್ಲ ಕೆಲ ದಿನಗಳ ಹಿಂದೆ ಹೀಗೆಯೇ ರಾತ್ರಿ ಹೊರಗೆ ಜಗಲಿಯ ಮೇಲೆ ತಮ್ಮಯ್ಯ ಹಾಸಿಗೆ ಹಾಸಿಕೊಂಡು ಮಲಗಿದ್ದ ನಿದ್ರೆ ಬರುತ್ತಿರಲಿಲ್ಲ ಬೀಡಿ ಸೇದುತ್ತ ಬಿಡುವ ಹೊಗೆ ಕತ್ತಲಲ್ಲಿ ಚಿತ್ತಾರಗಳನ್ನು ಬಿಡಿಸುತ್ತಿದ್ದನ್ನು ನೋಡುತ್ತಿದ್ದ ಸಮಯ ಒಂದು ಗಂಟೆಯೋ ಎರಡು ಗಂಟೆಯೋ ಆಗಿದ್ದಿರಬಹುದು ಚಿಕ್ಕ ತಾಯಮ್ಮ ಕರೆದಳು ಅವಳನ್ನು ಬಚ್ಚಲಿಗೆ ಕೊರದೊಯ್ಯಬೇಕೇನೋ ಎಂದು ಕೊನೆಯ ದಮ್ಮು ಎಳೆದು ಬಿಡಿ ತುಂದು ಬಿಸಾಕಿ ಕ್ಯಾಕರಿಸಿ ಉಗಿದು ಒಳಗೆ ನಡೆದ ಲೈಟ್ ಹಾಕಿದ ಬೇಡ ಆಫ್ ಮಾಡು ಎಂದಳು ಕೈಯನ್ನು ಕಣ್ಣಿಗೆ ಮರೆ ಮಾಡುತ್ತಾ ಆಫ್ ಮಾಡಿ ಆಕೆಯ ಬೆನ್ನಿಗೆ ಕೈ ಹಾಕಿ ಮೇಲೆತ್ತಲು ಹೋದ ಬೇಡ ಇಲ್ಲಿ ಕೂತ್ಕೊ ಅಂದಳು ಅಲ್ಲೇ ಅವಳ ಪಕ್ಕ ಗೋಡೆಗೆ ಒರಗಿ ಕೂತ ಗೋಳೋ ಎಂದು ಅಳಲು ಪರಾರಂಭಿಸಿದಳು ತಮ್ಮಯ್ಯನಿಗೆ ಏನು ಹೇಳಲು ತೋಚಲಿಲ್ಲ ಹೊಟ್ನೋವು ಜಾಸ್ತಿ ಆಗದೇನೋ ಮಾತ್ರೆ ಕೊಡ್ಲಾ ಎಂದು ಕೇಳ್ದು ತಲೆ ಆಡಿಸಿದಳು ಇತ್ತೀಚೆಗೆ ಅವಳ ಯಾತನೆ ಹೆಚ್ಚಾಗಿತ್ತು ಕಿದ್ವಾಯಿ ಡಾಕ್ಟ್ರೋ ಇನ್ನು ಒಂದೋ ಎರಡೋ ತಿಂಗಳೋ ಎಂದಷ್ಟೇ ಹೇಳಿದ್ದರು ಆದರೆ ನಾಲ್ಕೈದು ತಿಂಗಳಾಯಿತು ಅವಳ ಯಾತನೆಯನ್ನು ನೋಡಲಾಗದೆ ತಮ್ಮಯ್ಯ ಅವಳಿಗೆ ಸಾವಾದರೂ ಬೇಗ ಬರಬಾರ್ದೇ ಎಂದುಕೊಳ್ಳುತ್ತಿದ್ದ ಒಂದು ಐದು ನಿಮಿಷ ಇಬ್ಬರು ಮಾತನಾಡಲಿಲ್ಲ ಕೊನೆಗೆ ಸಿಕ್ಕತಾಯಮ್ಮ ಹೇಳಿದಳು ನಾಳೆ ಹೊತ್ತಾರೆ ಒಂದ್ ಕೆಲಸ ಮಾಡು ನಮ್ ಜಮೀನು ನಮ್ಗೆ ಉಳಿಯಂಗಿಲ್ಲ ಹೆಬ್ಬಾಳದ ಮಸಾಣಕ್ಕೋಗಿ ನಾ ಸತ್ ಮೇಲೆ ಹೂಳಕೆ ಜಾಗ ಆಯ್ತಾ ನೋಡ್ಕೊಂಡ್ಬಾ ಎಂದಳು ಏ ಆ ಮ್ಯಾಥಾಕೆ ನಿಂಗೇನು ಆಗಿಲ್ಲ ಆಗೋದಿಲ್ಲ ಔಷಧಿ ತಗೊಳ್ತಾ ಇದ್ಯಾ ಎಲ್ಲ ಸರಿ ಹೋಗ್ತದೆ ಎಂದ ಆ ಮಾತು ಸುಳ್ಳು ಎಂಬುದು ಇಬ್ಬರಿಗೂ ತಿಳಿದಿತ್ತು ಇಬ್ಬರು ಮಾತನಾಡಲಿಲ್ಲ ಆ ಸರಿರಾತ್ರಿಯ ನೀರವದಲ್ಲಿ ಗಡಿಯಾರದ ಟಿಕ್ ಟಿಕ್ ಶಬ್ದ ಬಿಟ್ಟರೆ ಬೇರೆ ಶಬ್ದವಿರಲಿತು ತಮ್ಮಯನಿಗೆ ಆ ಶಬ್ದ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿರುವಂತೆ ಅನ್ನಿಸಿತು ಅದು ತಡೆದುಕೊಳ್ಳುವುದು ಅಸಾಧ್ಯವೆನಿಸಿ ಅಲ್ಲೇ ಗೋಡೆ ಗೂಡಲ್ಲಿದ್ದ ಆ ಗಡಿಯಾರವನ್ನೆತ್ತಿಕೊಂಡು ಹೊರೆ ನಡೆದು ಜಗಲಿಯ ಮೇಲೆ ಕೂತ ಗಡಿಯಾರದ ಮುಳ್ಳುಗಳನ್ನು ನೋಡುತ್ತಾ ಬೇಗ ಬೆಳಗಾಗಲಿ ಎಂದು ಪ್ರಾರ್ಥಿಸಿದ ಮರುದಿನ ಬೆಳಗ್ಗೆ ಚಿಕ್ಕತಾಯಮ್ಮನಿಗೆ ಗಂಜಿ ಊಟ ಮಾಡಿ ಜಿನಿಸಿ ಅವಳಿಗೆ ಏನೂ ಹೇಳದೆ ಹೆಬ್ಬಾಳದ ಸ್ಮಶಾನದ ಕಡೆ ಹೊರಟ ತಮ್ಮಯ್ಯನಿಗೆ ಮದುವೆಯಾದ ಹೊಸದರಲ್ಲಿ ಆ ಸ್ಮಶಾನದ ಕಡೆಗೆ ರಾತ್ರಿಯೇ ಹೊತ್ತು ಓಡಾಡಲು ಹೆದರಿಕೆಯಾಗುತ್ತಿತ್ತು ಮಾರುಕಟ್ಟೆಯಿಂದ ಗಾಡಿಯಲ್ಲಿ ಹಿಂದಿರುಗುವಾಗ ಕೆಲವೊಮ್ಮೆ ಕತ್ತಲಾಗಿರುತ್ತಿತ್ತು ರಸ್ತೆಯ ಬದಿಗೆ ಇದ್ದ ಸ್ಮಶಾನದ ಕಡೆ ನೋಡದೆ ಗಾಡಿ ಊಡಿಸಿಕೊಂಡು ಬರುತ್ತಿದ್ದ ಊರಿನ ಜನ ಆ ಸ್ಥಳದ ಬಗ್ಗೆ ಹೆದರಿಕೆಯ ಕಥೆಗಳನ್ನು ಹೇಳುತ್ತಿದ್ದರು ಚಿಕ್ಕ ತಾಯಿಯ ಅಮ್ಮ ಚಿಕ್ಕವಳಿದ್ದಾಗ ಆ ಸ್ಮಶಾನದ ಪಕ್ಕದಲ್ಲಿನ ತೋಡು ಬಾವಿಯಲ್ಲಿ ಆಗಾಗ ಬಟ್ಟೆ ಒಗೆಯುವ ಸದ್ದು ಕೇಳಿಸುತ್ತಿತ್ತೆಂದು ಯಾರೋ ಅಗಸರವಳು ಆ ಬಾವಿಯಲ್ಲಿ ಬಟ್ಟೆ ಒಗೆಯಲು ಹೋಗಿ ಸತ್ತು ಹೋಗಿದ್ದು ಅವಳ ದೆವ್ವವೇ ಈ ರೀತಿ ಶಬ್ದ ಮಾಡುತ್ತಿತ್ತೆಂದು ಹೇಳುತ್ತಿದ್ದರು ಇಂದು ಆ ಬಾವಿ ಮುಚ್ಚಿ ಹೋಗಿ ಅದರ ಮೇಲೆ ಒಂದು ಶಾಪಿಂಗ್ ಮಾಲ್ ಬಂದಿತ್ತು ತಮ್ಮಯ್ಯ ನೋಡ ನೋಡುತ್ತಿದ್ದಂತೆಯೇ ಬಸ್ಸು ಒಂದು ಎತ್ತಿನ ಗಾಡಿ ಹೋಗಬದಷ್ಟಾದ ರಸ್ತೆ ಊರ ಕಲ ಸ್ಮಶಾನದ ಸುತ್ತಮುತ್ತಲಿನ ಅಳುದುಳುದ ಭೂಮಿಯನ್ನೆಲ್ಲಾ ಒತ್ತುವರಿ ಮಾಡಿಕೊಂಡು ಬಿಟ್ಟಿದ್ದರು ಅದನ್ನೆಲ್ಲ ನೋಡುತ್ತಾ ಬಂದ ತಮ್ಮಯ್ಯ ಈಗಿನ ಜನಗಳಿಗೆ ದೆವ್ವುಗಳ ದಿಗಲೇ ಇಲ್ಲ ಅಂದುಕೊಂಡ ಸ್ಮಶಾನದಲ್ಲಿ ಈಗ ಎಲೆಕ್ಟ್ರಿಕ್ ಕ್ರೆಮಿಟೋರಿಯಂ ಒಂದು ಸ್ಥಾಪಿಸಿದ್ದರು ಅಳುಕು ಅಂಜಿಕೆಯ ಮನಸ್ಸಿನಿಂದಲೇ ಸ್ಮಶಾನದೊಳಗೆ ಕಾಲಿರಿಸಿದ ಕಾಲಿಡಲು ಸ್ಥಳವಿಲ್ಲದಿಂತ ಹತ್ತಿರ ಹತ್ತಿರದಲ್ಲೇ ಸತ್ತವರನ್ನು ಕೂತಿದ್ದರು ಚಿಕ್ಕ ತಾಯಿ ಮನೆಗೆ ಬೇಕಾಗುವಷ್ಟು ಜಾಗ ಎಲ್ಲೂ ಕಾಣಲಿಲ್ಲ ಅಲ್ಲೇ ಸಮಾಧಿಯೊಂದರ ಮೇಲೆ ಮಲಗಿದ ಒಬ್ಬಾತ ತಮ್ಮಯ್ಯನನ್ನೇ ನೋಡುತ್ತಿದ್ದೋ ಏನ್ ಬೇಕೋ ಎನ್ ಕೇಳ್ದ ತಮ್ಮಯ್ಯ ಆತನನ್ನು ಗಮನಿಸಿರಲೇ ಇಲ್ಲ ಆತನ ದನಿಗೆ ಬೆಚ್ಚಿಬಿದ್ದು ಸಾವರಿಸಿಕೊಂಡು ಏನಿಲ್ಲ ಅಂದ ಮತ್ ಓಡಾಡ್ತಿದೀಯಾ ನೀನೇನ್ ಮೂಳಗಿಳೆ ಕದಿಯೋನೋ ಅಲ್ಲ ತಾನೇ ಮತ್ತೆ ಆ ವ್ಯಕ್ತಿ ಗಡಿಸು ಗೊನೆಯಲ್ಲಿ ಕೇಳಿದ ತಮ್ಮಯ್ಯನಿಗೆ ಆಶ್ಚರ್ಯವೂ ಭಯವೂ ಒಟ್ಟಿಗೆ ಆಯಿತು ಮೂಳೇನೂ ಕದೀತಾರ ಕುತೂಹಲದಿಂದ ಕೇಳಿದ ಯಾಕೆ ಹರಿಶ್ಚಂದ್ರ ಘಾಟ್ನಲ್ಲಿ ತಲೆಬುರುಡೆ ಮೂಳೆಗಳನ್ನು ಕದ್ದು ಮೆಡಿಕಲ್ ಸ್ಟೂಡೆಂಟ್ಗೆ ಮಾರೋದು ಪೇಪರ್ನಲ್ಲಿ ನೋಡಿಲ್ವಾ ಬಂದಿತ್ತಲ್ವಾ ನಿಮ್ ಗೊತ್ತಿಲ್ವಾ ಎಂದು ಹೇಳುತ್ತಾ ಆ ವ್ಯಕ್ತಿ ಎದ್ದು ಕೂತ ತಮ್ಮಯ್ಯನಿಗೆ ಅಲ್ಲಿ ನಿಲ್ಲೋ ಎಂಥದೋ ಭಯವಾಗಿ ಹೊರನಡೆದ ಸ್ನೇಹಿತರೆ ತಮ್ಮಯ್ಯ ಹೊರನಡೆದ ಇಲ್ಲಿ ಒಂದು ಸಣ್ಣ ವಿರಾಮ ತಗೊಂಡು ಈ ಕತೆಯನ್ನ ಯಾರು ಬರೆದ್ರು ಅವ್ರ ಬಗ್ಗೆ ನಾವು ಒಂದೂ ಪರಿಚಯ ಮಾಡಿಕೊಡೋಣ ಆ ಪರಿಚಯದ ನಂತರ ಕತೆಯನ್ನು ಮುಂದುವರೆಸ ಮತ್ತು ಚಿಕ್ಕತಾಯಮ್ಮನ ಜಮೀನು ಕತೆಯ ಬರಹಗಾರರು ಡಾಕ್ಟರ್ ಕೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಇವರು ಕೃಷಿ ವಿಜ್ಞಾನದಲ್ಲಿ ಸ್ನಾತಕ ಪದವಿ ಜೊತೆಗೆ ಕೃಷಿ ಸೂಕ್ಷ್ಮ ಜೀವಿ ಶಾಸ್ತ್ರದಲ್ಲೂ ಕೂಡ ಸ್ನಾತಕ ಪದವಿ ಜೊತೆಗೆ ಕನ್ನಡದ ಕೃಷಿ ವಿಜ್ಞಾನದ ಸಾಹಿತ್ಯದ ಅಧ್ಯಯನಕ್ಕಾಗಿ ಹಂಪೆಯ ಕನ್ನಡ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಇವರು ಲೇಖಕರು ಅನುವಾದಕರು ಮತ್ತು ವ್ಯಂಗ್ಯಚಿತ್ರಕಾರರು ಇವರ ಕ್ಷೇತ್ರ ಬಹಳ ವಿಸ್ತಾರವಾದದು ವಿಜ್ಞಾನ ಸಾಹಿತ್ಯ ಚರಿತ್ರೆ ಕಲೆ ಸೂಫಿ ಜನ್ ತತ್ವದರ್ಶನಗಳವರೆಗೆ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಕೈಯಾಡಿಸಿದ್ದಾರೆ ಆದರೆ ಅಂತಿಮವಾಗಿ ಅವರು ನೆಲೆಗೊಳ್ಳುವುದು ಮಾತ್ರ ಜೀವ ಮಣ್ಣಿನ ತಾಯಿ ಗುಣದಿಂದ ಎಂದು ದೂರ ನಮ್ಮ ಬಾಲಕೃಷ್ಣ ಬಾಲಕೃಷ್ಣ ಅವರ ಪ್ರಮುಖ ಕೃತಿಗಳೆಂದರೆ ನೆನಪುಗಳಿಗೆ ಏಕೆ ಸಾವಿನ ಕಥಾ ಸಂಕಲನ ಕನಸೆಂಬ ಮಾಯಾಲೋಕ ಮಿಥುನ ಇವೆರಡು ಮನೋವಿಜ್ಞಾನದ ಬರಹಗಳು ಮಾತಾಹರಿ ಮರವಿಲ್ಲನೆರಡು ಇವೆರಡು ವಿಜ್ಞಾನದ ಲೇಖನಗಳು ಎರಡು ಸಾವಿರದ ಹನ್ನೆರಡರ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಅತ್ಯುತ್ತಮ ವಿಜ್ಞಾನ ಪುಸ್ತಕ ಎಂಬ ಪ್ರಶಸ್ತಿ ಕೂಡ ಇದಕ್ಕೆ ದೊರಕಿದೆ ಕೃಷಿ ವಿಜ್ಞಾನ ಸಾಹಿತ್ಯ ನಡೆದು ಬಂದ ಹಾದಿ ಇದು ಒಂದು ಅಧ್ಯಯನ ಜೀವ ತಂತ್ರಜ್ಞಾನ ಅರ್ಥವಿವರಣಾ ಕೋಶ ಕೃಷಿ ವಿಜ್ಞಾನ ತಾಂತ್ರಿಕ ಪದ ಆಡಳಿತ ಪದಕೋಶ ಇವಿಷ್ಟು ಅವರು ರಚಿಸಿರುವಂತಹ ತಾಂತ್ರಿಕ ಪದಕೋಶಗಳು ಅನುವಾದಿತ ಕೃತಿಗಳು ನೀನೆಂಬ ನಾನು ಸೂಫಿ ಎಂಬ ಮಾನಸಿಕ ಅವಸ್ಥೆ ಮತ್ತು ಸೂಫಿ ಕಥೆಗಳು ಬೊಕಾಶಿಯೋನ ರಸಿಕತೆಗಳು ಮಾಂಟೋ ಕಥೆಗಳು ಪುಟ್ಟ ರಾಜಕುಮಾರ ನಮ್ಮ ನಿಮ್ಮಳಗೊಬ್ಬ ನಸರುದ್ದೀನ್ ಬೌದ್ಧಿಕ ಆಸ್ತಿ ಹಕ್ಕು ಮತ್ತು ಸಾಂಪ್ರದಾಯಿಕ ಜ್ಞಾನ ಗ್ರಾಮ್ಯ ಧ್ವನಿಗಳು ಹಾಗೂ ಮನೆಯೇ ಇಲ್ಲದ ಬಾಗಿಲು ಮುಲ್ಲಾ ನಸರುದ್ದೀನ್ ಕತೆಗಳು ಹೀಗೆ ಅನೇಕ ಕೃತಿಗಳನ್ನು ಇವರು ಅನುವಾದಿಸಿದ್ದಾರೆ ಇವರ ವ್ಯಂಗ್ಯ ಚಿತ್ರಗಳು ನಾಡಿನ ಎಲ್ಲ ಪತ್ರಿಕೆಗಳಲ್ಲೂ ಪ್ರಕಟವಾಗಿವೆ ಹಾಗೂ ಈ ಎಲ್ಲದರ ವಿವರಗಳು ಕೂಡ ನಿಮಗೆ ಅವರ ಅಂತರ ಬ್ಲಾಕ್ ಸ್ಪಾಟ್ ಕೂಡ ಸಿಗುತ್ತೆ ಇದನ್ನ ಎರಡ್ ಸಾವಿರದ ಅವರು ಇಟ್ಕೊಂಡು ಬಂದ ಸ್ನೇಹಿತರೆ ಕತೆಗಾರರನ್ನು ಪರಿಚಯ ಮಾಡಿಕೊಂಡ್ವಲ್ಲ ಈಗ ಕಥೆಯನ್ನು ಮುಂದುವರ್ಸಣ ತಮ್ಮ ಹೊರನಡೆದ ಎಲ್ಲಿ ಹೋದ ಅಲ್ಲಿಂದ ಪಕ್ಕದಲ್ಲಿದ್ದ ಕ್ರಿಮಿಟೋರಿಯಂ ನಡಿಗೆ ನಡೆದ ಅಲ್ಲಿ ಬಹಳಷ್ಟು ಜನರು ನೆರೆದಿದ್ದರು ಯಾರೋ ಸತ್ತಾ ಹೋದವರು ಎಂದುಕೊಂಡ ಕರೆಂಟ್ನಲ್ಲಿ ಸುಡುವುದನ್ನು ತಮ್ಮಯ್ಯ ಎಂದು ನೋಡಿರಲಿಲ್ಲ ಕೇಳಿದ್ದ ಅಷ್ಟೇ ಅಷ್ಟೊಂದು ಜನ ಅಲ್ಲಿ ನೆರೆದಿದ್ದರೂ ಎಂಥದೋ ಅಘೋಷಿತ ಮೌನವಿತ್ತು ಜನ ಪಿಸುಪಿಸು ಮಾತನಾಡುತ್ತಿದ್ದರು ಅವರ ನಡುವೆಯೇ ತಮ್ಮಯ್ಯ ಮುನ್ನಡೆದು ಅಲ್ಲಿ ಒಂದು ಶವವನ್ನು ಬಿಳಿ ಬಟ್ಟೆಯಲ್ಲಿ ಹೊದಿಸಿ ಮಲಗಿಸಿದ್ದರು ಅದರ ಪಕ್ಕದಲ್ಲಿ ಹೆಂಗಸರು ಅಳುತ್ತಿದ್ದರು ಜನ ಒಬ್ಬೊಬ್ಬರಾಗಿ ಸಾಂಬ್ರಾಣಿ ಹೊಗೆ ಹಾಕಿ ಕೈ ಮುಗಿದು ಪಕ್ಕಕ್ಕೆ ಸರಿದು ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ತಿದ್ದರು ಏನೂ ಮಾಡಲು ತೋಚದೆ ತಮ್ಮಯ್ಯ ಅಲ್ಲೇ ಕಟ್ಟೆಯ ಮೇಲೆ ಕೂತು ಎಲ್ಲ ನೋಡತೊಡಗಿದ ಸ್ವಲ್ಪ ಹೊತ್ತಾದ ಮೇಲೆ ಯಾರೋ ಏರಿದನೆಯಲ್ಲಿ ಎಲ್ಲಾ ಸಾಂಬ್ರಾಣಿ ಹಾಕಿದ ಆಯ್ತಾ ಎಂದು ಕೂಗಿದರು ಆಯ್ತು ಆಯ್ತು ಟೈಮ್ ಆಯ್ತು ಬೇಗ ತಗೊಂಡಿ ಎಂದರು ಒಂದಷ್ಟು ಜನ ಶವವನ್ನು ಒಯ್ಯಲು ಮುಂದೆ ಬಂದರು ಶವವನ್ನು ಮೇಲೆತ್ತಲು ತೊಡಗಿದಂತೆ ಪಕ್ಕದಲ್ಲಿದ್ದ ಹೆಂಗಸರ ಗೋಳಾಟ ಜೋರಾಯಿತು ಒಬ್ಬಾಕೆಯಂತೂ ಆ ಶವದ ಮೇಲೆಯೇ ಮುನ್ನುಗ್ಗಿದಳು ಪಕ್ಕದಲ್ಲಿದ್ದ ಹೆಂಗಸರು ಆಕೆಯನ್ನು ಬಿಗಿಯಾಗಿ ಹಿಡಿದುಕೊಂಡರು ತಮ್ಮಯ್ಯ ಆ ಜನರ ಜೊತೆಯೇ ಒಳಗೆ ಪ್ರವೇಶಿಸಿದ ಒಳಗೆ ಮತ್ತೊಂದು ಕೋಣೆಯಂತು ಶವವನ್ನು ಹೊರಗಡೆ ಕೋಣೆಯಲ್ಲಿಯೇ ಇರಿಸಿದಳು ಅಲ್ಲಿಯೋ ಎಂಥದೋ ಶಾಸ್ತ್ರಗಳನ್ನು ಮಾಡಿದರು ಕೆಲವೊಬ್ಬರು ಒಳಗಡೆ ಕೋಣೆಯೊಳಗೆ ಹೋಗುತ್ತಿದ್ದರು ತಮ್ಮಯ್ಯನೂ ಅಲ್ಲಿಗೆ ಹೊರಟ ಆ ಕೋಣೆ ಬಿಸಿ ಬಿಸಿಯಾಗಿತ್ತು ಇದಕ್ಕೆ ಕಮಟುವಾಸನೆ ಕಮಟವರ್ಯಾ ಎನ್ನುತ್ತಾರೇನೋ ಅಂದುಕೊಂಡ ಮಧ್ಯ ಗೂಡಿನಂತಿದ್ದು ಅದರ ಮುಂದಗಡೆ ರೈಲ್ವೆ ಹಳಿಯಂತಿತ್ತು ಆ ಗೂಡಿನ ಮಧ್ಯಭಾಗದಲ್ಲಿ ಕಿರಿದಾಡ ಬಾಗಲೊಂದಿದ್ದು ಅದನ್ನು ಕಬ್ಬಿಣದ ಬಾಗಿಲಿನಿಂದ ಮುಚ್ಚಿತ್ತು ಶವವನ್ನು ಒಳಕ್ಕೆ ತಂದರು ಅಲ್ಲಿ ನಿಂತಿದ್ದಾತ ಇಲ್ಲಿ ಎಂದು ತೋರಿಸಿದ ಶವವನ್ನು ಕಬ್ಬಿನದ ಕಬ್ಬಿಣದ ಸ್ಟ್ರೆಚ್ಚರ್ನಂತಿದ್ದ ಮೇಲೆ ಮಲಗಿಸಿದ ಆಸ್ಪತ್ರೆಯಲ್ಲಿ ಚಿಕ್ಕ ತಾಯಮ್ಮನನ್ನು ಅಂಥದೇ ಸ್ಟ್ರೆಚ್ಚರ್ ಮೇಲೆ ಸಾಗಿಸಿದ್ದು ತಮ್ಮಯ್ಯನಿಗೆ ನೆನಪಾಯಿತು ಕೋಣೆಯಲ್ಲಿ ನೂಕುನುಗ್ಗುಲಾಟ ಹೆಚ್ಚಾಯಿತು ಶವವನ್ನು ಎಲ್ಲಿಡಿ ಎಂದು ತೋರಿಸಿದಾತ ಯಾವುದೋ ಕಂಬಿಯನ್ನು ಜೋರಾಗಿ ಎಳೆದ ಗೂಡಿನ ಕಬ್ಬಿಣದ ಬಾಗಿಲು ತೆರೆದುಕೊಂಡಿತು ಒಳಗಡೆ ಬೆಂಕಿ ಧಗ ಧಗ ಉರಿಯುತ್ತಿತ್ತು ಜಗ ಬಿಡಿ ಜಗ ಬಿಡಿ ಎಂದು ಶವದ ಒಂದು ಕೊನೆಗೆ ಬಂದು ಕಬ್ಬಿಣದ ಸ್ಟೆಟರ್ ಜೋರಾಗಿ ತಳ್ಳಲು ಮುಂದಾದ ನೆಲೆದಿದ್ದ ಜನರೆಲ್ಲ ಗೋವಿಂದ ಗೋವಿಂದ ಎಂದು ಕೂಗಿದರು ಶವ ಒಳಗೆ ಬೆಂಕಿಯ ಜ್ವಾಲೆಗಳೊಳಗೆ ಹೋಯಿತು ಕ್ಷಣದಲ್ಲೇ ಶವಕ್ಕೆ ಹೊದಿಸಿದ ಬಟ್ಟೆ ಹೂಗಳೆಲ್ಲ ಉರಿಯತೊಡಗಿದವು ಜನರ ಗೋವಿಂದ ಗೋವಿಂದ ತಾರಕಕ್ಕೇರಿತು ಆ ವ್ಯಕ್ತಿ ಮತ್ತೆ ಆ ಕಂಬಿಯನ್ನು ಎಳೆದ ಗೂಡಿನ ಬಾಗಲು ಮತ್ತೆ ಮುಚ್ಚಿಕೊಂಡಿತು ಜನ ಒಬ್ಬೊಬ್ಬರಾಗಿ ಕೈ ಮುಗಿದು ಹೊರ ನಡೆಯತೊಡಗಿದರು ಆ ಕಂಬಿ ಹೇಳದಾತ ಸಂಜೆ ಬಂದು ಅಸ್ಥಿ ವಾಸನೆ ಎನ್ನುತ್ತಿದ್ದಾಗಿ ತಮ್ಮಯ್ಯ ಹೊರಬಂದ ತವಲಿನಲ್ಲಿ ಮುಖ ಒರೆಸಿಕೊಂಡ ಅವನಿಗೆ ಅರಿವಿಲ್ಲದಂತೆ ಆತನ ಎದೆ ಬಡಿತ ಜೋರಾಗಿತ್ತು ಮೈಯೆಲ್ಲಾ ಬೆವತಿತ್ತು ಮನೆಯ ಕಡೆ ದಾಪುಗಾಲು ಹಾಕಿದ ಸ್ನಾನ ಮಾಡಿ ಸಂಜೆ ಹೊರಗೆ ಕೂತಿದ್ದಾಗ ಎಲ್ಲವನ್ನೂ ಚಿಕ್ಕ ತಾಯಮ್ಮನೆಗೆ ಹೇಳಬೇಕೆನಿಸಿತ್ತು ಆಕೆಯು ತಮ್ಮಯ್ಯ ಹಿಂದಿರುಗಿನಾದನಿಂದ ಏನು ಮಾತನಾಡಿರಲಿಲ್ಲ ಹೊರಗಡೆ ಬಂದು ಒಂದು ಬೀಡಿ ಸೇದಿ ತುಂಡನ್ನು ಹೆಸರು ಒಡಹೊರಟ ಇವನ ಹೆಜ್ಜೆ ಸದ್ದು ಕೇಳಿ ಚಿಕ್ಕ ತಾಯಮ್ಮ ಕಣ್ಣು ತೆರೆದರು ಅಲ್ಲೇ ಪಕ್ಕದಲ್ಲಿ ತಮ್ಮಯ್ಯ ಕೂತ ಇಬ್ಬರು ಸ್ವಲ್ಪ ಹೊತ್ತು ಏನೂ ಮಾತನಾಡಲಿಲ್ಲ ಜಾಗ ನೋಡ್ಕೊಂಬಂದ್ಯಾ ಚಿಕ್ಕ ತಾಯಮ್ಮ ಕೇಳಿದರು ತಮ್ಮಯ್ಯ ಏನೂ ಹೇಳಲಿಲ್ಲ ಮುಖ ಪಕ್ಕಕ್ಕೆ ತಿರುಗಿಸಿದ ಆತನಿಗೆ ಏನೆಂದು ಹೇಳಲು ಯೋಚನೆ ಮಾಡ್ತೀಯಾ ಏನು ಆಗಲ್ಲ ಸುಮ್ಕಿರು ಎಂದು ಆಕೆಯ ಕಡೆ ನೋಡಿದ ಮತ್ತೆ ಅದೇ ರಾಗ ಎಳಿತಾ ಇದ್ಯಾ ನಾ ಕೇಳಿದ್ದಕ್ಕೆ ಸುಮ್ನ ಉತ್ತರ ಹೇಳು ಸಾಯವಳು ನಾನಿದ್ದೀನಿ ನಿನ್ಗೇನ್ ಕಷ್ಟ ಕೊಂಚ ಗಡ್ಸಾಗಿಯೇ ಕೇಳಿದಳು ಚಿಕ್ಕ ತಾಯಮ್ಮ ತಮ್ಮಯ್ಯ ಏನು ಹೇಳಲಿಲ್ಲ ಮೇಲೆ ಹೇಳಲು ಹೊರಟ ಚಿಕ್ಕ ತಾಯಮ್ಮ ಕೈ ಚಾಚಿ ಆತನ ಕಾಲು ಹಿಡ್ಕೊಂಡಳು ಕೂತ್ಕೊಂಡು ಎಲ್ಲಿಗ ಹೋಗ್ತಿದ್ಯಾ ಎದ್ದೋಗ್ಬೇಡ ಏನಾಯ್ತು ಹೇಳು ಮತ್ತೆ ಪ್ರಶ್ನಿಸಿದರು ತಮ್ಮಯ್ಯ ಕೂತು ಗೋಡೆಗೆ ಒರಗಿದ ಇಲ್ಲ ಬಿಡು ಆ ಮಶಾನದಲ್ಲಿ ಜಾಗ ಇಲ್ಲ ಈಗ ಅಲ್ಲಿ ಯಾರನ್ನೂ ಉಳಿತಾಯಿಲ್ಲ ಅಲ್ಲೇ ಕರೆಂಟ್ನಲ್ಲಿ ಸುಡಿತಾರಂತೆ ಇಷ್ಟು ಹೇಳುವಷ್ಟರಲ್ಲಿ ತಮ್ಮಯ್ಯನಿಗೆ ಗಂಟಲಲ್ಲಿ ಮಾತು ಹೂತು ಹೋಗುವಂತಾಯಿತು ಟವಲಿನಿಂದ ಮುಖವರೆಸಿಕೊಂಡ ಚಿಕ್ಕ ತಾಯಮ್ಮನ ಮುಖ ನೋಡಲು ಧೈರ್ಯವೇದ ಮಬ್ಬುಗತ್ತಲಲ್ಲಿ ಚಿಕ್ಕ ತಾಯಮ್ಮ ಅಳುತ್ತಿರುವುದು ಕೇಳಿಸಿತು ಆಕೆ ಎಡಗೆ ನೋಡಿ ಆಕೆ ತಲೆಯ ಮೇಲೆ ಕೈಯಾಡಿಸಿದ ಆ ಕೈ ಹಿಡಿದುಕೊಂಡು ಆಕೆ ಇನ್ನು ಜೋರಾಗಿ ಅಳಲು ಪ್ರಾರಂಭಿಸಿದ ನಾಶ ಆಗೋಯ್ತು ನಾವೇನು ಬ್ರಾಹ್ಮಿಕೊಳ್ಳೆ ನಾವೇನು ಜಾತಿ ಕೆಟ್ಟಿದ್ದೇವ ಸುಟ್ಟು ಬೂದಿಯಾಗಕ್ಕೆ ಚಿಕ್ಕ ತಾಯಮ್ಮ ಅಳುತ್ತಲೆಯೇ ಕೇಳಿದ್ದರು ಆಕೆ ಚಿಕ್ಕವಳಿದ್ದಾಗ ಆಕೆಯ ತಾಯಿ ಹೇಳುತ್ತಿದ್ದುದು ನೆನಪಾಯಿತು ಆಗ ಊರಿಗೆಲ್ಲಾ ಪ್ಲೇಗ್ ಬಂದಾಗ ಸತ್ತವರನ್ನೆಲ್ಲ ಜಾತಿ ಗೀತಿ ನೋಡದೆ ಗುಡ್ಡೆ ಹಾಕಿ ಸುಡುತ್ತಿದ್ರಂತು ನಾನೇನು ರೋಗಿಷ್ಟೇ ನಾ ಸುಡಕೆ ಎನ್ನಲು ಹೊರಟ ಒಳಗೆ ರೋಗಿಷ್ಟೆ ಎನ್ನುವುದು ನೆನಪಾಗಿ ಸುಮ್ಮನಾದಳು ತಮ್ಮಯ್ಯ ಕೈ ಬಿಡಿಸಿಕೊಂಡು ಹೆದ್ದು ಹೊರಬಂದು ಜಗಲಿಯ ಮೇಲೆ ಕೂತು ಬೀಡಿ ಹಚ್ಚಿದ ಅಡಿಗೆ ಮತ್ತು ರೂಮ್ನಲ್ಲಿ ಲೈಟ್ಗಳು ಆಫ್ ಆದವು ವೆಂಕಟೇಶನ ಊಟ ಆಗಿರಬಹುದೆಂದುಕೊಂಡ ತಮ್ಮಯ್ಯ ನಾನು ಕಣ್ಣು ಮುಚ್ಚೋ ಮೊದಲು ಒಂದ್ ಮದ್ವೆ ಆಗಿ ಸೊಸೇನ ಮನೆ ಕರ್ಕೊಂಡ್ ಬಾ ಎಂದು ಆಗಾಗ ಗೊರೆಯುತ್ತಿದ್ದಳು ಗೋಗರೆಯುತ್ತಿದ್ದಳು ಚಿಕ್ಕ ತಾಯ ನಾನು ಟ್ಯಾಕ್ಸಿ ತಗೊಳ್ಳೋವರೆಗೂ ಮದ್ವೆ ಆಗಲ್ಲ ಎನ್ನುತ್ತಿದ್ದ ವೆಂಕಟೇಶ ಅವನು ಮದುವೆ ಮುಂದೂಡಲು ಅದೊಂದೇ ಕಾರಣ ಅಲ್ಲ ಅಂತ ತಮ್ಮನೇನಿಗೂ ಗೊತ್ತಿತ್ತು ಮದುವೆಯಾಗಿ ಹೆಂಟಿ ಮನೆಗೆ ಬಂದ್ರೆ ಅವಳು ಅಮ್ಮನ ರಕ್ತದ ಬಟ್ಟೆಗಳು ಒಗಿಯೋದ್ರ ಜೊತೆಗೆ ಅವಳ ಗಲೀಜ್ ಬಟ್ಟೆಗಳನ್ನು ಒಗೆ ಬೇಕಾಗತ್ತದೇ ಅವನಿಗೆ ಗೊತ್ತಿದೆ ಎಂದು ತಮ್ಮಯ್ಯ ಯೋಚಿಸುತ್ತಿದ್ದ ಹಾಗೆಯೇ ಯೋಚನೆಯಲ್ಲಿ ಯಾವಾಗ ಕಣ್ಣು ಮುಚ್ಚಿತೋ ಗೊತ್ತಿಲ್ಲ ಕಣ್ಣು ಬಿಟ್ಟಾಗ ಬೆಳಕಾಗಿತ್ತು ಎದ್ದು ಹೆಂಡತಿಯ ಬಳಿ ಬಂದ ಅವಳನ್ನು ಬಚ್ಚಲ ಮನೆಗೆ ಕರೆದುಕೊಂಡು ಹೋಗಿ ಮೈ ತೊಳೆದು ಬಟ್ಟೆ ಬದಲಿಸಬೇಕು ಇಬ್ಬರೂ ಮಾತನಾಡಲಿಲ್ಲ ಬೇರೆ ಬಟ್ಟೆ ತೊಳಿಸುತ್ತಿದ್ದಾಗ ಚಿಕ್ಕ ತಾಯಮ್ಮ ಹೇಳಿದಳು ನನ್ನ ಅಮ್ಮ ಅಪ್ಪನ ಸಮಾಧಿ ಹತ್ರ ಕರ್ಕೊಂಡು ಹೋಗು ಕರ್ಕೊಂಡು ಹೋಗೋದೆಲ್ಲಿ ಎತ್ಕೊಂಡು ಹೋಗ್ಬೇಕು ಹೇಗೆ ಅಂತ ತಮ್ಮಯ್ಯ ಯೋಚಿಸುವಷ್ಟರಲ್ಲಿ ಆಕೆಯೇ ಹೇಳಿದರು ಆ ವೆಂಕಟೇಶನ್ ಹೆಬ್ಬು ಅವನ ಆಟೋ ಅಲ್ಲಿವರೆಗೂ ಹೋಗ್ತದೆ ಎಂದು ತಮ್ಮಯ್ಯ ಆಕೆಯನ್ನು ಹೊತ್ತು ತಂದು ಜಗಲಿಯ ಮೇಲೆ ದಿಂಬಿಟ್ಟು ಒರಗಿಸಿ ಕಂಬಳಿ ಹೊದಿಸಿ ಮಗನನ್ನು ಎಬ್ಬಿಸಿ ಹೊರತಂದಳು ವೆಂಕಟೇಶನಿಗೂ ಬೆಳ್ಳಂಬೆಳಗ್ಗೆ ಆಕೆಯ ಆಸೆ ಅರ್ಥವಾಗಲಿಲ್ಲ ಹಳ್ಳಿಯ ಕಲ್ಲು ಮಣ್ಣಿನ ರಸ್ತೆ ಚಿಕ್ಕ ಮೈಯನ್ನು ಅಲುಗಾಡಿಸಿತು ಆಕೆಯ ಹೊಟ್ಟೆಯೊಳಗೆ ಕಲ್ಲಿನಿಂದ ಜಜ್ಜಿದಂತೆ ನೋವಾಗುತ್ತಿತ್ತು ತುಟಿ ಕಚ್ಚಿ ನೋವನ್ನು ತಡೆದಳು ಆಕೆಯ ಅಮ್ಮ ಅಪ್ಪನ ಸಮಾಧಿಯ ಪಕ್ಕದಲ್ಲಿನ ಜಗಲಿಯ ಮೇಲೆ ತಂದಿದ್ದ ದಿಂಬನ್ನು ಇಟ್ಟು ಆಕೆಯನ್ನು ಒರಗಿಸಿ ತಮ್ಮಯ್ಯ ಬೀದಿ ಒಂದಿಷ್ಟು ದೂರದಲ್ಲಿ ಕೂತ ವೆಂಕಟೇಶ ಆಟೋ ನಿಲ್ಲಿಸಿ ಪೊದಗಳ ಹಿಂದೆ ಹೋದ ಬೆಳಗಿನ ಮಂಜು ಸಂಪೂರ್ಣವಾಗಿ ಹೋಗಿರಲಿಲ್ಲ ದೂರದ ಎಲ್ಲವೂ ಮಸುಕು ಮಸುಕು ಚಿಕ್ಕ ತಾಯಮ್ಮನಿಗೆ ಆ ಜಮೀನಿನಲ್ಲಿ ಸಾವಿರಾರು ಬಾರಿ ಇದ್ದರೂ ಆಕೆಗೆ ಆ ದಿನ ಎಲ್ಲ ಹೊಸದಾಗಿ ಕಾಣಬಹುದು ಕಾಯಿಲೆ ಬಿದ್ದು ಹಾಸಿಗೆ ಹಿಡಿದಾಗಿನಿಂದ ಆಕೆ ಅಲ್ಲಿಗೆ ಬಂದಿರಲಿಲ್ಲ ಸುತ್ತಮುತ್ತಲೂ ಹೊಲಗದ್ದೆಗಳಿದ್ದರೂ ಎಲ್ಲವೂ ಬೀಳುಬಿದ್ದಿತು ಕೆಲ ವರ್ಷಗಳ ಹಿಂದೆಯಷ್ಟೇ ಎಲ್ಲವೂ ಹಚ್ಚ ಹಸುರಾಗಿದ್ದ ಹೊಲಗದ್ದೆಗಳು ಇಂದು ಲೇಔಟ್ ಸೈಟ್ಗಳಾಗುತ್ತಿವೆ ಭೂಮಿಯೊಳಗಿನ ಫಲವತ್ತಾದ ಮಣ್ಣನ್ನೆಲ್ಲ ಹೊಟ್ಟೆಯೊಳಗಿನ ಕರಳು ಬಗದಂತೆ ಹೊರಹಾಕಿ ರಸ್ತೆ ಚರಂಡಿ ಮಾಡಿದ್ದಾರೆ ಆ ರಸ್ತೆ ಚರಂಡಿಗಳಲ್ಲಿ ಆಕೆಯ ಮನೆ ಅಪ್ಪ ಅಮ್ಮನ ಸಮಾಧಿಗಳೆಲ್ಲವೂ ಮುಳುಗಿ ಹೋಗುತ್ತಿದ್ದವೇ ಎನಿಸಿತು ಬೀಸುವ ದಣ್ಣನೆಯ ಗಾಳಿ ಮಂಜಿನಿಂದಾಗಿ ಕೊಂಚ ಚಳಿಯೇ ಎನಿಸಿತು ಹೊದೆಕೊಂಡಿದ್ದ ಕಂಬಳಿಯನ್ನು ಇನ್ನಷ್ಟು ಬಿಗಿಗಳಿಸಿಕೊಂಡು ಗುಬ್ಬಚ್ಚಿಯಂತಾದಳು ಸುತ್ತ ನೋಡುತ್ತಿದ್ದ ಚಿಕ್ಕ ತಾಯಮ್ಮನಿಗೆ ಲೇಔಟ್ಗಳಾಗುತ್ತಿದ್ದ ಹೊಲ ಗದ್ದೆಗಳೆಲ್ಲವೂ ಒಂದು ದೊಡ್ಡ ಸ್ಮಶಾನದಂತೆ ಗೋಚರಿಸತೊಡಗಿತು ಸೈಟುಗಳನ್ನು ಗುರ್ತಿಸಲು ಹಾಕಿರುವ ಕಲ್ಲುಗಳು ಸಮಾಧಿಯ ತಲೆ ಕಲ್ಲುಗಳ ಹಾಗೆ ಕಾಣತೊಡಗಿದವು ಸಮಾಧಿಯ ತಲೆ ಕಲ್ಲುಗಳ ಹಾಗೆ ಕಾಣತೊಡಗಿದವು ಚಿಕ್ಕ ತಾಯಮ್ಮ ನಿಧಾನವಾಗಿ ಕಣ್ಣು ಮುಚ್ಚಿದರು ಸ್ನೇಹಿತರೆ ಕತೆ ಕೇಳಿದ್ರಲ್ಲ ಈ ಕತೆಗೆ ಆಯ್ಕೆ ಕಾರಣ ಏನ್ಮತ್ತ ಅದರ ಈಗಿನ ಪ್ರಸ್ತುತಗಳು ನಗರೀಕರಣದ ವಿವಿಧ ಆಯಾಮಗಳು ಆಯಾಮಗಳಿಂದ ಬಡವರು ಅಸಹಾಯಕರು ಅಮಾಯಕರು ಹೇಗೆ ಮಾನಸಿಕ ಸಾಮಾಜಿಕ ಆರ್ಥಿಕವಾಗಿ ನರಳುತ್ತಾರೆ ಜೀವನದಲ್ಲಿ ಎಷ್ಟೊಂದು ಅಪಮೌಲ್ಯಗಳು ನುಸುಳುಕೊಳ್ಳುತ್ತೆ ಜನಗಳು ಎಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸ್ತಾರೆ ಅನ್ನೋದು ಬಹಳ ದಟ್ಟವಾಗಿ ಈ ಕಥೆಯಲ್ಲಿ ನಿರೂಪಣೆಯಾಗಿದೆ ಅಷ್ಟೊಂದು ಸುಂದರವಾಗಿದೆ ಅಂತ ನನ್ಗೆ ಅನ್ನಿಸ್ತು ಇಂತಹ ಕತೆಗಳು ಇನ್ನು ಸಿಕ್ಕಿದ್ರು ನಾನು ಬಹುಶಃ ನಿಮ್ ಜೊತೆಯಲ್ಲಿ ಹಂಚಿಕೊಳ್ತೇನೆ ಮತ್ತೆ ಈ ಕತೆ ನಿಮಗೆ ಸ್ವಲ್ಪ ಇಷ್ಟ ಆದ್ರೆ ಕನಿಷ್ಠ ಒಬ್ಬರ ಜೊತೆಗಾದ್ರೂ ಹಂಚ್ಕೊಡಿ ಹಾಗೆ ಈ ಕತೆ ನಿಮ್ಗೆ ಯಾಕೆ ಇಷ್ಟ ಆಯ್ತು ಅಂತ ತಪ್ಪದೇ ನಮಗೆ ಫೀಡ್ಬ್ಯಾಕ್ ಅಂದು ಕೊಡಿ ಹಾಗೆ ಬಾಲಕೃಷ್ಣ ಅವರು ನಿಮ್ಗೆ ಈಗಾಗ್ಲೇ ನಾನು ಹೇಳಿರುವಂತೆ ಅವರು ಬರೀ ಕತೆಗಾರರಲ್ಲ ಅನುವಾದಕರು ವಿಜ್ಞಾನಿ ಅವರು ಜೀವನದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಕೈಯಾಡಿಸಿದ್ದಾರೆ ಅವರ ಎಲ್ಲ ಬರಹಗಳನ್ನು ಕೂಡ ನೀವು ಅಂತರಗಂಗೆ ಅನ್ನೋ ಬ್ಲಾಗ್ ಸ್ಪಾಟ್ ಅಲ್ಲಿ ನೋಡಬಹುದಾಗಿದೆ ತಪ್ಪದೆ ನೋಡಿ ಬೇರೆ ಬೇರೆ ವಿಷಯಗಳನ್ನ ಓದ್ಲಿಕ್ಕೆ ಸಿಗುತ್ತೆ ನಮಸ್ಕಾರ